ಐವತ್ತೈದನೆಯ ತರಂಗ ಭಗವಾನರ ಅತಿಥಿ ಗೃಹದಲ್ಲಿ ಇಂದು ಬಹಳ ಸಂಭ್ರಮ ತ್ರಿಶಂಕುಮಾರನು ಇಕ್ಷಾಕುಕುಲಭೂಷಣನು ಅಯೋಧ್ಯಿಪತಿಯ ಪತಿಯೂ ಆದ ಹರಿಶ್ಚಂದ್ರ ಮಹಾರಾಜನು ಭಗವಾನರ ದರ್ಶನಕ್ಕಾಗಿ ಬರುತ್ತಾನೆ ಭಗವತಿ ಕೌಶಿಕಿಯವರು ತಾವೇ ಎದುರು ನಿಂತು ಅತಿಥಿ ಸತ್ಕಾರಕ್ಕೆ ಬೇಕಾದದ್ದನ್ನೆಲ್ಲ ಸಿದ್ಧ ಮಾಡುತ್ತಿದ್ದಾರೆ ಸಕಾಲದಲ್ಲಿ ಮಹಾರಾಜನು ಬಂದನು ಮೂರ್ಧಾಭಿಷೇಕ ಪಡೆದ ಕ್ಷತ್ರಿಯಿಗೆ ಸಲ್ಲಬೇಕಾದ ಮಧುಪಕ್ಕಾದಿಗಳನ್ನೆಲ್ಲ ಸಮರ್ಪಿಸಿ ಭಗವಾನರ ಮಕ್ಕಳು ಆಂಧ್ರಕ ಪುಲಿಂದ ಮಧುಚಂದ್ರ ಅಷ್ಟಕ ಪ್ರಭೃತಿಗಳು ಆತನನ್ನು ಅತಿಥಿ ಗೃಹಕ್ಕೆ ತಲು ಕರೆತಂದಿದ್ದಾರೆ ಹರಿಶ್ಚಂದ್ರನು ಹರಿಶ್ಚಂದ್ರನು ಬಂದಾಗ ಭಗವಾನರು ಆಶ್ರಮದಲ್ಲಿರಲಿಲ್ಲ ಸಂಧ್ಯಾಕಾಲದಲ್ಲಿ ಬಂದರು ಬರುವ ವೇಳೆಗೆ ಆಶ್ರಮವು ಅತಿಥಿಯಿಂದ ಸನಾಥವಾಗಿರುವುದನ್ನು ಕಂಡು ಸಂತೋಷಪಟ್ಟು ನೇರವಾಗಿ ಅಲ್ಲಿಗೆ ಬಂದರು ಪರಸ್ಪರ ಕುಶಲ ಪ್ರಶ್ನೆಗಳು ಆಯಿತು ಭಗವಾನರು ಸಂಧ್ಯಾ ಕಾರ್ಯ ಕರ್ಮಗಳನ್ನೆಲ್ಲ ಮುಗಿದ ಮೇಲೆ ಮತ್ತೆ ನೋಡೋಣ ಎಂದು ಸ್ನಾನಗೃಹದತ್ತ ತೆರಳಿದರು ಈಗ ಧರ್ಮಾರಣ್ಯವು ಗೀರ್ವಾಣ ವಿದ್ಯಾಪೀಠವಾಗಿದೆ ಚತುರ್ವೇದ ಪಾರಂಗತರಾದ ಮಹಾನುಭಾವರು ಬಂದು ವಿದ್ಯಾಪೀಠದಲ್ಲಿ ಕೆಲವು ಕಾಲವಿದ್ದು ತಮ್ಮ ಸಂದೇಹಗಳನ್ನೆಲ್ಲ ನಿವಾರಿಸಿಕೊಂಡು ಭಗವಾನರಿಂದ ಕೃತಾರ್ಥರಾದವೆಂದು ಕೃತಜ್ಞತೆಯಿಂದ ಹಿಂದಿರುಗುತ್ತಾರೆ ಇಂದು ಧರ್ಮಾರಣ್ಯವು ವಿದ್ವಾಂಸರು ತಪಸ್ ತಪಸ್ಸುಗಳ ಧರ್ಮ ಜ್ವರ ಬ್ರಹ್ಮವೇತಗಳ ಯಥಾಸ್ಥಳವಾಗಿದೆ ಬ್ರಹ್ಮಲೋಕದಂತಿದೆ ಎನ್ನುವರು ಕೆಲವರು ಭಗವಾನ್ ವಸಿಷ್ಠರ ತಪೋಮಿ ಭೂಮಿ ಆಶ್ರಮವನ್ನು ಬಿಟ್ಟು ಇಂದೆಲ್ಲಿಯೂ ನಾವು ಈ ಕರ್ಮ ಬ್ರಹ್ಮ ಸಮೃದ್ಧಿಯನ್ನು ಕಾಣೆವು ಎನ್ನುವವರು ಇನ್ನು ಕೆಲವರು ಮತ್ತೆ ಕೆಲವರು ಎಲ್ಲಾ ಇಲ್ಲಿ ಸಿದ್ಧಿಯಾಗಿದ್ದೇ ಆಗದಿದ್ದರೆ ಅವನ ಹಣಿಯಲ್ಲಿ ಸಿದ್ಧಿಯೇ ಬರದಿಲ್ಲ ಎಂದು ಎನ್ನುವರು ಅಂತೂ ಲೋಕದ ದಿಗಂತ ದಿಗಂತಗಳಿಗೆಲ್ಲೆಲ್ಲಾ ವಿಖ್ಯಾತ ಯುವ ತುಂಬಿ ಹೋಗಿದೆ ಮಹರ್ಷಿಗಳು ಮಾತ್ರ ಯಾಜ್ಞವಲ್ಕಿಯರ ಆಶ್ರಮ ವಿಶ್ವಾಮಿತ್ರ ಆಶ್ರಮ ಆಶ್ರಮಗಳಲ್ಲಿ ಯಾವುದು ಹೆಚ್ಚು ಎಂದು ಹೇಳಲು ಸಾಧ್ಯವಿಲ್ಲ ಎನ್ನುವರು ಕೆಲವರು ತುಂಟರು ಮಾತ್ರ ಅಳತೆಗೋಳು ಇದು ಇದ್ದರೂ ಅಳೆಯದಿದ್ದರೆ ತಪ್ಪು ಯಾಜ್ಞವಲ್ಕರಿಗೆ ಇಬ್ಬರು ಹೆಂಡತಿಯರು ಎಂಟು ಜನ ಮಕ್ಕಳು ವಿಶ್ವಾಮಿತ್ರರಿಗೆ ಒಬ್ಬ ಹೆಂಡತಿ ನೂರು ಜನ ಮಕ್ಕಳು ಯಾರು ಹೆಚ್ಚು ಹೇಳಿ ಎಂದು ಸೊಟ್ಟಾಗಿ ಮಾತನಾಡಿ ನಗಿಸುವವರು ಘಸಾಚಿವೀಗ ಭಗವತಿ ಕೌಶಿಕೆಯಾಗಿದ್ದಾಳೆ ಆಶ್ಚರ್ಯವೇನೆಂದರೆ ಆಕೆಯು ತಾನು ದೇವತಾಸ್ತ್ರೀ ಎಂಬುದನ್ನೇ ಬರೆದು ಆ ದೇವತ್ವವನ್ನು ಬಿಟ್ಟರೆ ತನ್ನ ನಿತ್ಯ ಯೌವನವು ಹೋಗುವುದು ಎಂದು ಆಕೆ ಅದನ್ನು ಬಿಟ್ಟಿಲ್ಲ ಅಲ್ಲದೆ ಭಗವಾನರ ಅಪ್ಪಣಿಯಾದಂತೆ ಯಾವಾಗಲೂ ಒಂದು ಸಲ ಆ ಪುತ್ರಶೋಕವು ಬರಲಿದೆ ಅದನ್ನು ಸಹಿಸುವುದು ಸಹಿಸುವುದಕ್ಕೆ ಇರಲಿ ಎಂದು ದೇವತ್ವವನ್ನು ಬಿಡಲಾರದೆ ಇಟ್ಟುಕೊಂಡಿದ್ದಾಳೆ ಮಿಕ್ಕೆಲ್ಲ ವಿಷಯಗಳಲ್ಲೋ ಅವು ಆಕೆಯು ಗೃಹಿಣಿ ಗೃಹಧರ್ಮವನ್ನು ಪಾಲಿಸಿಕೊಂಡು ಗೃಹ ಮೇಧಿಯಾದ ಆಜನ ಪತ್ನಿ ಆಕೆಯನ್ನು ಆಕೆಯು ಗೊತ್ತು ಮಾಡಿಕೊಂಡಿದ್ದಾಳೆ ಮತ್ತೆ ದೇವಲೋಕದಿಂದ ಕರೆ ಇಲ್ಲಿಯೇ ಇರುವುದು ಆ ಕರೆ ಬಂದಾಗ ದೇವತ್ವವನ್ನು ಬಿಟ್ಟುಬಿಡುವುದು ಎಂದು ಆಶ್ರಮದಲ್ಲಿಯೂ ಅಷ್ಟೇ ಎಲ್ಲವೂ ಸುಖವಾಗಿದೆ ಮೊದಲಿನ ಐವತ್ತು ಮಂದಿ ಮಕ್ಕಳು ಪ್ರತಿಭಾವಂತರು ವೇದ ವೇದಾಂಗ ಪಾರಂಗತರು ಆದರೂ ಕರ್ಮದಲ್ಲಿರುವಷ್ಟು ಶ್ರದ್ಧೆ ಬ್ರಹ್ಮದಲ್ಲಿಲ್ಲ ಸಾಂಪ್ರದಾಯಿಕವಾಗಿ ಗುರು ಗುರು ಗುರುದೇವ ಭಕ್ತಿ ಸಂಪನ್ನರಾಗಿದ್ದಾರೆ ಯಾವ ವಿಧದಲ್ಲಿ ಹುಡುಕಿದರೂ ಅವರಲ್ಲಿ ದೋಷವನ್ನು ಕಾಣಲಾಗುವುದಿಲ್ಲ ಆದರೂ ಏನೋ ಪೊಂಕು ಏನೋ ಸೊಟ್ಟುತನ ಏನೋ ಚೊಂಗೊ ಒಂದೊಂದು ವೇಳೆ ನಿಷ್ಠು ಒಂದು ಕಂಡುಗ ಹಾಲಿಗೆ ಒಂದು ತೊಟ್ಟು ಹುಳಿ ಹಿಂಡಿದಂತೆ ಮಾಡುವರು ನೀರಿಗೆ ಕಲ್ಲು ಆ ಸಂಸಾರವು ಒಂದುಗಳಿಗೆ ಕ್ಷುಬ್ಧವಾಗುವುದು ಮತ್ತೆ ಎಲ್ಲವೂ ಸರಿಹೋಗುವುದು ಭಗವತಿ ಕೌಶಿಕಿಯು ಭಗವಾನರು ಅವರನ್ನು ಸರಿಕಟ್ಟುತ್ತಿರುವುದರಿಂದ ಆಗುತ್ತಿರುವ ಅನರ್ಥವಿದು ದಂಧೆಯಾಗಿ ಮನೆಯ ಯಜಮಾನರಾದವರು ಅವರು ತಪ್ಪಿನರಿದಾಗ ಒಮ್ಮೆ ಗದುರಿಕೊಳ್ಳುವುದಾದರೂ ಬೇರವೇ ಅಷ್ಟು ಇಲ್ಲದಿದ್ದರೆ ಹೇಗೆ ಎಂದುಕೊಳ್ಳುವಳು ಮತ್ತೆ ಬಹುಶಃ ಐವತ್ತು ಮಂದಿಯೇ ಏನು ಬಲಿಯಾಗುವವರು ಆದ್ದರಿಂದಲೇನೋ ಭಗವಾನರು ಇವರ ವಿಷಯದಲ್ಲಿ ಅಷ್ಟು ಸದೇಯರಾಗಿರುವುದು ಅವರಿಗೆ ತಿಳಿಯದುದು ನನಗೆ ಗೊತ್ತೇ ಎಂದು ಆತ್ಮಾರ್ಪಣೆ ಮಾಡಿರುವ ಸತಿಯಂತೆ ಮಾತನಾಡಿಕೊಂಡು ಸುಮ್ಮನಾಗುವಳು ಮಧು ಚಂದಾದಿ ಪಾಯಿ ಪಂಚಾಶರು ಸರ್ವ ವಿಧದಲ್ಲಿಯೂ ಸದ್ಗುಲ ಸಂಪನ್ನರು ನುರಿತ ಕೈಯಿನ ವೀಣಾವಾದನದಂತೆ ಹೇಗೋ ಹಾಗೆ ಮಧುರರು ಮತ್ತೊಂದು ವಿಶೇಷ ಗುಣವೆಂದರೆ ಮಧುಚಂದನು ಅಂತರ್ಮುಖಿ ಮೌನಿಯಲ್ಲದಿದ್ದರೂ ಆತನ ಆತನ ಆತನ ನಾಲ್ಕು ಮಾತಗಳನ್ನು ಆಡದಿದ್ದನ್ನು ಯಾರು ಕಾಣರು ನಿಯಮವಿಲ್ಲದಿದ್ದರೂ ನೀತಿ ನಿಯತಿಯನ್ನು ಮೀರದೆ ಸ್ವಭಾವದವನು ಮಿಕ್ಕವರೆಲ್ಲರೂ ಆತನನ್ನು ಅನಿಸುವರು ಅದೇನೋ ಎಂತೋ ಪರಸ್ಪರ ವೈಷಮ್ಯವಿಲ್ಲದಿದ್ದರೂ ಎಲ್ಲರೂ ಅನ್ಯೋನ್ಯವಾಗಿದ್ದಾರೆ ಅನ್ಯೋನ್ಯವಾಗಿದ್ದಾರೆ ನದಿ ಸಂಗಮದಲ್ಲಿರುವಂತೆ ಅವರು ಅವರೇ ಇವರು ಇವರೇ ಎಂಬುದು ಚೆನ್ನಾಗಿ ಒಡೆದು ಕಾಣುವುದು ಹೇಗೆ ಎಂದರೆ ಹೇಳುವುದು ಇಲ್ಲ ಎಂದು ಹೇಳುವುದಕ್ಕಾಗದಷ್ಟು ಸ್ಪಷ್ಟವಾಗಿ ಭೇದ ಹರಿಶ್ಚಂದ್ರನು ಭಗವಾನರ ಆತಿಥ್ಯದಿಂದ ಸುಪ್ರೀತನಾದನು ಮಿತಪರವಾರ ಪರಿವಾರನಾಗಿ ಬಂದಿರುವ ಅತಿಥಿಗೆ ದಿವ್ಯವಾದ ಉಪ ನಡೆದವು ಪರಿವಾರದವರಿಗೂ ಯಥೇಚ್ಛವಾಗಿ ಯಥಾಯೋಗ್ಯವಾಗಿ ಸತ್ಕಾರವು ಲಭಿಸಿ ಸರ್ವರೂ ಸುಪ್ರೀತರಾದರು ಕ್ಷತ್ರಿಯರಲ್ಲಿ ಅನೇಕರು ದುಷ್ಟರಾಗಿದ್ದರು ಇಂತಹ ಕ್ಷತ್ರಿಯರೂ ಇರುವವರಲ್ಲ ಎಂದು ಆಶ್ರಮವಾಸಿಗಳಿಗೆ ಬಹಳ ತೃಪ್ತಿ ಹರಿಶ್ಚಂದ್ರ ಮಹಾರಾಜನು ಯಥಾಯೋಗ್ಯವಾಗಿ ಭಗವಾನನಿಂದ ಹಿಡಿದು ಸರ್ವರಿಗೂ ಯಥೇಚ್ಛವಾಗಿ ಪೂಜಾದಿಗಳನ್ನು ಒಪ್ಪಿಸಿದನು ಕೊಡಹಾಲು ಹಿಂಡುವ ಉತ್ತಮವಾದ ಒಂದು ಸಾವಿರ ಹಸುಗಳಿಗೆ ಕೊಂಬು ಗೊರಸು ಗೊರಸುಗಳಿಗೆ ಚಿನ್ನದ ಕಲಶ ರೇಖುಗಳನ್ನು ಕಟ್ಟಿ ಹಿಂಡು ಹಿಂಡಾಗಿ ಭಗವಾನರಿಗೆ ಒಕ್ಕಿಸಿದನು ಉತ್ತಮ ಆಶ್ರಮಗಳಿಂದ ಮನೋಹರವಾಗಿ ರಕ್ತ ಸುವರ್ಣ ರಥವನ್ನು ದಿವ್ಯ ವಸ್ತ್ರಾಭರಣಗಳನ್ನು ಭಗವತಿ ಕೌಶಿಕಿಯವರಿಗೆ ಕರೆಗೆ ಮಾಡಿದನು ಉತ್ತಮವಾದ ಕೃಷ್ಣಾಜಿನವನ್ನು ಉತ್ತರಗಳನ್ನು ಸ್ವರ್ಣ ರಜತ ಪಾತ್ರಾದಿಗಳನ್ನು ಆಶ್ರಮಕ್ಕೆಂದು ಬಂಡಿ ಕೊಟ್ಟನು ಆಶ್ರಮವಾಸಿಗಳಂತೂ ಪ್ರತಿಯೊಬ್ಬರಿಗೂ ಅವರವರ ಇಚ್ಛಾನುಸಾರ ಸಂಭವ ಸಂಭಾವನೆಯೂ ದೊರೆಯಿತು ಅತಿಥಿ ಪರಿವಾರದವರು ಆಶ್ರಮವಾಸಿಗಳ ಸತ್ಕಾರದಿಂದ ತೃಪ್ತರಾದರು ಮಹಾರಾಜನ ಪ್ರಧಾನಗಳಿಂದ ಆಶ್ರಮವಾಸಿಗಳು ತೃಪ್ತರಾದರು ಎಲ್ಲರೂ ತೃಪ್ತಿಪಟ್ಟರು ಎಲ್ಲರೂ ತೃಪ್ತಿಪಟ್ಟರು ಆಂಧ್ರಕಾದಿಗಳಿಗೆ ಒಳಗೆ ಏನೋ ಶಂಕೆ ಈ ಮಹಾರಾಜನು ಏಕೆ ಇಷ್ಟು ಆಶ್ಚರ್ಯ ಐಶ್ವರ್ಯವನ್ನು ಈ ಆಶ್ರಮದಲ್ಲಿ ವಿತರಣೆ ಮಾಡುತ್ತಿದ್ದಾನೆ ಏನೋ ಇದೆ ಅತಿಥಿಗಳಲ್ಲದ ನಮಗೆ ಇಷ್ಟು ಅರ್ಥವನ್ನು ಕೊಡುವುದು ಏನೋ ಅನರ್ಥಹೇತುವೆಂದೆಯೇ ನಮ್ಮ ಭಾವನೆ ಅಂತೂ ಜಾಗೃತವಾಗಿರಬೇಕಾದ ವಿಷಯ ಎನ್ನಿಸಿತು ಆದರೆ ಅದನ್ನು ಯಾರೊಡನೆ ಹಿಡಬೇಕು ಹಾಗೂ ಹೀಗೂ ಸಂಜೆಯೂ ಆಯಿತು ಮಹಾರಾಜನು ಸಂಧ್ಯಾವಧಿಗಳನ್ನೆಲ್ಲ ಮುಗಿಸಿ ಭಗವಾನರ ಆಜ್ಞೆಯನ್ನು ಪ್ರತೀಕ್ಷಿಸುತ್ತಾ ಕುಣಿತನು ಅವರು ಎಲ್ಲವನ್ನೂ ಮುಗಿಸಿಕೊಂಡು ವಿಶ್ರಾಂತಿ ಗೃಹದಲ್ಲಿ ಬಂದು ಕುಣಿತು ಮಹಾರಾಜನಿಗೆ ಹೇಳಿಕೊಡಗ ಕಳುಹಿಸಿದರು